ಬ್ರಹ್ಮಶ್ರೀ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಇನ್ನವರು ಹಿರಿಯಣ್ಣನವರಿಗೆ ಪ್ರಾಚೀನ ವಿದ್ಯಾಪೀಠಗಳಲ್ಲಿ ತುಂಬ ಗೌರವ ಶೃಂಗೇರಿಯಲ್ಲಿ ವಿದ್ವಾಗೋಷ್ಠಿ ಸೇರಿದಾಗಲೂ ಕಾಲಡಿಯಲ್ಲಿ ವಿದ್ವಾ ಸಭೆ ನಡೆದಾಗಲೂ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ಪಾರಿತೋಷಕಗಳನ್ನು ಕೊಡುವರು ವರ್ಷಮೆಷೆ ದ್ರವ್ಯ ಸಲ್ಲಿಸುತ್ತಿದ್ದರು ಆ ಕ್ಷೇತ್ರಗಳಿಗೆ ಹೋಗಿ ಬರುತ್ತಿದ್ದುದು ಉಂಟು ಹಿರಿಯನವ ತತ್ವಶಾಸ್ತ್ರ ವಿಚಾರದಲ್ಲಿ ಅಭಿಮತರಾಗಿದ್ದ ಸ್ನೇಹಿತರಲ್ಲಿ ಮುಖ್ಯರಾದ ಒಬ್ಬರು ಪಿಎನ್ ಶ್ರೀನಿವಾಸಾಚಾರ್ಯ ಎಂಬುವರು ಇವರು ಕೆಲವು ಕಾಲ ಮದ್ರಾಸಿನ ಪಚ್ಚಯ್ಯಪ್ಪ ಕಾಲೇಜಿನ ಅಧ್ಯಕ್ಷರಾಗಿದ್ದರು ಅವರು ವಿಶಿಷ್ಟಾದ್ವೈತ ವೇದಾಂತ ಗ್ರಂಥಗಳನ್ನು ಬರೆದಿದ್ದಾರೆ ಅವರನ್ನು ನಾನು ಕಾಣತಕ್ಕದ್ದೆಂದು ಅವರ ಗ್ರಂಥಗಳಲ್ಲಿ ಒಂದೆರಡನ್ನು ಓದತಕ್ಕದ್ದೆಂದು ಹಿರೇಣ್ಣನವರು ನನಗೆ ಸಲಹೆ ಕೊಟ್ಟರು ನಾನು ಅದರಂತೆ ಮಾಡಿದೆ ಗುಪ್ತದಾನ ಹಿರೇಣ್ಣನವರು ಉದಾರಿಗಳೆಂದು ಹೇಳಿದರೆ ಹೊರಗಿನವರು ಹಾಗೆಯೇ ಎಂದು ಆಶ್ಚರ್ಯ ಸೂಚಿಸಿದರು ಅವರು ಉದಾರಿಗಳೆಂಬುದನ್ನು ನಾನು ಸ್ವತಃ ಬಲ್ಲೆ ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಅದು ಸಂತೋಷಪೂರ್ವಕವಾದ ಸಹಾಯ ಹಾಗೆಯೇ ಸಂಸ್ಕೃತ ಸಾಹಿತ್ಯಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಿಗೂ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 ಸ್ವಾಮ್ಯ ಸಿದ್ದಿ ಹಿರಿಯಣ್ಣನವರು ಆಚಾರ ವ್ಯವಹಾರಗಳಲ್ಲಿ ಸಂಪ್ರದಾಯವತಿಗಳು ಹಣೆಗೆ ವಿಭೂತಿ ಇಟ್ಟುಕೊಳ್ಳುವರು ಅವರು ಸ್ವತಃ ದೇವಾರ್ಚನೆ ಮಾಡುತ್ತಿದ್ದುದುಂಟು ಆದರೆ ಹೊರಗಡೆಯಿಂದ ನೋಡುವವರಿಗೆ ಅವರ ನಿಯಮ ಕಾಣಬರುತ್ತಿರಲಿಲ್ಲ ಅವರ ವಿಭೂತಿ ಅವರ ಸ್ವಂತಕ್ಕಾಗಿ ನೋಡುವವರ ಕಣ್ಣು ಕುಕ್ಕುವುದಕ್ಕಾಗಿಯಲ್ಲ ಎಲ್ಲಾ ಸದ್ಗುಣ ಸೌಶೀಲ್ಯಗಳು ಅವರ ಅಂತರಾತ್ಮದ ನೈಜ ವಿಕಾಸವಾಗಿದ್ದವು ಅದರಲ್ಲಿ ಕೃತಕತೆಯಾಗಲಿ ಪ್ರಯಾಸವಾಗಲಿ ಕಿಂಚಿತೂ ಇರಲಿಲ್ಲ ಅವರು ಪದೇ ಪದೇ ಉದಾಹರಿಸುತ್ತಿದ್ದ ಒಂದು ಪೂರ್ವಿಕ ವಚನ ಅವರ ಸ್ವಭಾವವನ್ನು ತಿಳಿಸುತ್ತದೆ ಸೌಜನ್ಯವು ಉಚ್ವಾಸ ನಿಶ್ವಾಸಗಳಂತೆ ಸ್ವಾಭಾವಿಕವಾಗಿ ಅಪ್ರಯತ್ನವಾಗಿರಬೇಕು ಇದೇ ಆತ್ಮ ಪ್ರಮ್ಯುದ್ದಿ ಹಿರಿಯಣ್ಣನವರಿಗೆ ನಡುವಯಸಿನಲ್ಲಿಯೇ ಪತ್ನಿವಿಯೋಗವಾಗಿತ್ತು ಅನಂತರ ಅವರು ತಪಸ್ವಿಗಳಂತೆ ಬಾಳಿದರು. ಬಿಎಂ ಶ್ರೀಕಂಠನೆಯ ಶ್ರೀಕಂಠಯ್ಯನವರಿಗೂ ನಡುವಯಸ್ಸಿನಲ್ಲಿ ವಿದುರತ್ವ ಬಂತು ಶ್ರೀಕಂಠಯ್ಯನವರು ನಾನು ಆಪ್ತವಾಗಿ ಮಾತನಾಡಿಕೊಳ್ಳುತ್ತಿದ್ದಾಗ ಅವರು ನನಗೆ ಹೇಳುತ್ತಿದ್ದರು ಹಿರಿಯಣ್ಣನವರನ್ನು ಜ್ಞಾಪಕ ಮಾಡಿಕೊಂಡು ನಾನು ಹೇಗೋ ಸಹಿಸಿಕೊಂಡಿದ್ದೇನೆ ಅವರ ಉದಾಹರಣೆಯಿಂದ ನನಗೊಂದು ಧೈರ್ಯ ಮತ್ತು ನಿಯಮಶ್ರದ್ದೆ ಸೌಮ್ಯ ವಾತ್ಸಲ್ಯ ಹಿರಿಯಣ್ಣನವರು ದೊಡ್ಡ ಕುಟುಂಬವನ್ನು ಸಾಕಿ ಬೆಳೆಸಿದವರು ಮಗಳು ಅಳಿಯ ಮೊಮ್ಮಕ್ಕಳು ತಮ್ಮಂದಿರು ಸೋದರಳೆಂದರು ಹೀಗೆ ದೊಡ್ಡ ಕುಟುಂಬ ಬಂಧುವರ್ಗದಲ್ಲಿ ಅಕೃತ್ರಿ ವಾದ ಪ್ರೀತಿಯಿಂದಲೂ ಉದ್ವೇಗಕಾರಕ ಸಂದರ್ಭಗಳಲ್ಲಿ ಸೌಮ್ಯ ವಾತ್ಸಲ್ಯದಿಂದಲೂ ನಡೆದುಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ಳುತ್ತಿದ್ದರು ಕಲಹನಿಷ್ಠೂರಗಳಿಗೆ ದೂರವಾಗಿದ್ದರು ಒಂದು ದಿನ ಧಾರವಾಡ ಬೆಳಗಾಂ ಪಡೆಯ ವಿದ್ವಾಂಸರು ಹಿರಿಯಣ್ಣನವರನ್ನು ಕಾಣಬೇಕೆಂದು ಬಂದರು ಹಿರಿಯಣ್ಣನವರು ಮಾಮೂಲಿನಂತೆ ಅವರಿಗೆ ಕುರ್ಚಿ ತೋರಿಸಿದರು ಖುರ್ಷಿಯಲ್ಲಿ ಕೂಡುತ್ತಿದ್ದ ಹಾಗೆಯೇ ಆ ವಿದ್ವಾಂಸರು ತಾವು ಬರೆದಿದ್ದ ಒಂದು ಪುಸ್ತಕವನ್ನು ಹಿರಿಯಣ್ಣನವರ ಕೈಗೆ ಕೊಟ್ಟು ಅದರ ವಿಷಯವನ್ನು ಹೇಳಲಾರಂಭಿಸಿದರು ತಮ್ಮ ಪಾಂಡಿತ್ಯ ಆ ಗ್ರಂಥವನ್ನು ಬರೆಯುವುದಕ್ಕಾಗಿ ತಾವು ಪಟ್ಟ ಶ್ರಮ ತಾವು ನೋಡಿದ ಗ್ರಂಥಗಳು ಅಲ್ಲಿಯ ವಾದ ಪ್ರತಿವಾದಗಳು ತಾವು ಅದರ ಮೇಲೆ ಮಾಡಿರುವ ಖಂಡನೆಗಳು ತಾವು ಉದಾಹರಿಸಿದ ವಾಕ್ಯಗಳು ಆ ವಾಕ್ಯಗಳ ಪ್ರಾಮಾಣಿಕತೆ ಎನ್ನೆಲ್ಲಾ ಕುರಿತು ಅರ್ಧ ಗಂಟೆ ಎಡಬಿಡದೆ ಉಪನ್ಯಾಸ ಮಾಡಿದರು ಅವರ ಮಾತು ಮುಗಿದ ಮೇಲೆ ಒಂದೆರಡು ಕ್ಷಣ ಸುಮ್ಮನಿದ್ದರು ಹಿರಿಯಣ್ಣನವರು ಸುಮನಿದ್ದರು ಬಂದಿದ್ದ ವಿದ್ವಾಂಸರು ಆಗ ಎದ್ದು ನಿಂತರು ಹಿರಿಯಣ್ಣನವರು ಅವರು ಕೊಟ್ಟಿದ್ದ ಪುಸ್ತಕವನ್ನು ಅವರಿಗೆ ಹಿಂತಿರುಗಿಸಿದರು ವಿದ್ವಾಂಸರು ಅದನ್ನು ತೆಗೆದುಕೊಂಡರು ಹಿರಿಯಣ್ಣನವರು ಮುಗ್ಣನಗೇ ನಮಸ್ಕಾರ ಹೇಳಿದರು ಇದು ಅವರ ಸ್ವಭಾವದ ಯಥಾವತ್ತಾದ ಪ್ರತಿಬಿಂಬ ಅತಿ ಮಾತಾದರೆ ಅವರಿಗೆ ಮೆಚ್ಚಿಗೆ ಆಗುತ್ತಿರಲಿಲ್ಲ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 ಮಾಡದ್ದದರ ವಿಷಯದಲ್ಲಿಯೂ ಹೀಗೇ ಅವರ ಮಾತು ಆಲೋಚಿಸಿ ನೋಡುವುದಾಗಲಿ ತಮ್ಮ ಅಭಿಪ್ರಾಯವನ್ನು ಅವರು ಎಂದು ಯಾರ ಮೇಲೂ ಹೇರಿದವರಲ್ಲ ವಿಚಾರದ ಮಾರ್ಗವನ್ನು ಸೂಚಿಸಿದ ಮೇಲೆ ನಿರ್ಣಯವನ್ನು ಅವರವರೇ ಮಾಡಿಕೊಳ್ಳಲಿ ಎಂಬುದು ಅವರ ಸೂತ್ರ ಆತ್ಮಸಂತುಷ್ಟಿಗಾಗಿ ಲೇಖನ ಹಿರಿಯಣನವರು ಪರಮ ಪ್ರಾಮಾಣಿಕರೆಂದು ಹಿಂದೆ ಹೇಳಿದ್ದೇನೆ ಈ ಪ್ರಾಮಾಣಿಕತೆ ಅವರ ಒಂದು ನೈಜ ಗುಣ ಅವರ ಬರವಣಿಗೆ ಎಷ್ಟು ಮಾತ್ರವೂ ಪ್ರತಿಫಲಕ್ಕಾಗಿ ಆದದ್ದಲ್ಲ ನಮ್ಮ ಪ್ರಾಚೀನ ಕಾವ್ಯಮೀಮಾಂಸಕರಲ್ಲಿ ಕವಿಯು ಯಾವುದೋ ಉದ್ದೇಶವನ್ನು ಗುರಿಯಲ್ಲಿಟ್ಟುಕೊಂಡು ಕಾವ್ಯ ರಚನೆ ಮಾಡುತ್ತಾನೆಂಬ ಮತ ಕಾವ್ಯಂ ಯಶಸ್ಸೇ ತತ್ರ ಕೃತಿ ಪರನಿವೃತೆಯೇ ಕೀರ್ತಿ ಸಂಪಾದನೆಗಾಗಿ ದ್ರವ್ಯ ಸಂಪಾದನೆಗಾಗಿ ಇತ್ಯಾದಿ ಹೀಗೆ ಮಾಡಿದ ಕವಿಗಳು ಕಾಳಿದಾಸನಿಂದ ಅರ್ವಾಚೀನರಾದವರಲ್ಲಿ ಕೆಲವರಿದ್ದರಬಹುದು ದೇಶದ ರಾಜನು ಕವಿಗಳಿಗೂ ಪಂಡಿತರಿಗೂ ಕೊಡತಕ್ಕ ಕೊಡತಕ್ಕದ್ದೆಂಬ ಸಂಪ್ರದಾಯ ಬೆಳೆದ ಮೇಲೆ ಹಾಗೆ ಆಗಿರಬಹುದು ಆದರೆ ಗ್ರಂಥ ಅಂತ ಉದ್ದೇಶವಿಲ್ಲದೆ ಲೇಖನ ಮಾಡಿದವರು ಎಷ್ಟೋ ಮಂದಿ ಇದ್ದಾರೆ ಆತ್ಮಸಂತುಷ್ಟಿಗಾಗಿ ಸ್ವಂತ ಹೃದಯ ಭಾರವನ್ನು ಇಳಿಸಿಕೊಳ್ಳುವುದಕ್ಕಾಗಿ ಬರೆದವರು ಇದ್ದಾರೆ ಹಿರಿಯಣ್ಣನವರನ್ನು ಈ ವರ್ಗದಲ್ಲಿ ಸೇರಿಸಬಹುದು ಅವರು ನನಗೆ ನಾಲ್ಕಾರು ಸಲ ಉದಾಹರಣೆ ಮಾಡುತ್ತಿದ್ದುದು ಸುರೇಶ್ವರಾಚಾರ್ಯರ ಒಂದು ವಾಕ್ಯವನ್ನು ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿಯ ಪ್ರಾರಂಭದಲ್ಲಿ ಹೀಗೆಂದಿದ್ದಾರೆ ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದಿ ಸ್ವಬೋಧ ಪರಿಶುದ್ಧರ್ಥಂ ಬ್ರಹ್ಮ ವಿನ್ನೀಕಶಾಸ್ಮಸು ಸ್ವಬೋಧ ಪರಿಶುದ್ಧಿ ಇದರಲ್ಲಿ ಸ್ವಬೋಧ ಪರಿ ಪರಿಶುದ್ಧರ್ಥಂ ಎಂಬುದು ಮುಖ್ಯ ಪದ ವಿಷಯವನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆಯೇ ನನ್ನ ತಿಳಿವಳಿಕೆಯಲ್ಲಿ ದೋಷಗಳು ಲೋಪಗಳು ಪ್ರಮಾದಗಳು ಏನೂ ಇಲ್ಲವೇ ಇದನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಬರೆ ಹೊರಟಿದ್ದೇನೆ ಬರವಣಿಗೆಗೆ ಕುಳಿತರೆ ಆಗ ತನ್ನ ಜ್ಞಾನ ಸಮಂಜಸವಾದದ್ದೇ ಅಲ್ಲವೇ ಎಂಬುದು ಪರೀಕ್ಷೆಗೆ ಬರುತ್ತದೆ ಹಿಂದೂಸ್ತಾನಿಯಲ್ಲಿ ಒಂದು ಗಾದೆಯುಂಟಂತೆ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 ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಗ್ರಂಥ ಪ್ರಕಟವಾದ ಎರಡು ಮೂರು ತಿಂಗಳೊಳಗಾಗಿ ನಾನು ಒಬ್ಬ ಪ್ರಸಿದ್ಧರಾದ ತತ್ವಲೇಖಕರನ್ನು ಕಾಣುವ ಅವಕಾಶ ದೊರಕಿತು ಅವರು ವೇದಾಂತ ಶಾಸ್ತ್ರದಲ್ಲಿ ಅತಿ ನಿಶ್ಚಯವಾಗಿ ಪರಿಶ್ರಮ ಮಾಡಿದವರು ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿಯೂ ಪಾರಂಗತ ರೆನಿಸಿದವರು ನಮ್ಮ ಮಾತುಕತೆಯ ಸರಣಿಯಲ್ಲಿ ನಾನು ಅವರನ್ನು ಕೇಳಿದೆ ಹಿರಿಯಣನವರ ಗ್ರಂಥವನ್ನು ನೋಡೋಣವಾಯಿತು ಅವರು ಆಹಾ ನಾನು ಅದು ಅಚ್ಚಾದ ಅಚ್ಚಾಗುವುದಕ್ಕೆ ಮುಂಚೆಯೇ ಕೈ ಬರಹದಲ್ಲಿ ಅದನ್ನು ನೋಡಿದೆ. ಅವರದು ಪ್ರಮಾಣಭೂತವಾದ ಬರವಣಿಗೆ ಅವರ ರೀತಿಯಲ್ಲಿ ನಾನು ಒಂದು ಗ್ರಂಥ ಬರೆಯಬೇಕಾದರೆ ಹನ್ನೆರಡು ಹದಿನೈದು ವರ್ಷ ಹಿಡಿದಿತ್ತು ಸಾವಧಾನ ಹಿರಿಯಣ್ಣನವರದು ಸಾವಧಾನವಾದ ಬರವಣಿಗೆ ವಾಕ್ಯವಾಕ್ಯಕ್ಕೂ ಪದಪದವನ್ನು ಕುರಿತು ಚಿಂತಿಸಿ ಮುಂದಕ್ಕೆ ಹೊರಡುವರು ಮತ್ತೆ ಹಿಂದಕ್ಕೆ ಬರುವರು ಬರೆದದ್ದನ್ನು ಪುನಃ ವಿಮರ್ಶೆ ಮಾಡಿ ಅವರ ತಿದ್ದಾವಣೆಗಳನ್ನು ನಾನು ನೋಡಿದ್ದೇನೆ ಕುಮಾರವ್ಯಾಸನ ಪದವಿ ತಳುಪದಿರುವ ಅಗಲಿಕೆ ಅವರಿಗೆ ಬೇಕಾಗಲಿಲ್ಲ ಹಿರಿಯಣ್ಣನವರ ಇಂಡಿಯನ್ ಕಾನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಪುಸ್ತಕ ಇನ್ನೂ ಅಚ್ಚಾಗಿಲ್ಲ ಗ್ರಂಥ ಮುಗಿದಿದ್ದರೂ ಅವರು ಅದನ್ನು ಪ್ರಕಟಪಡಿಸಲು ಸಾವಕಾಶದಲ್ಲಿದ್ದರು ಬರವಣಿಗೆಯನ್ನು ಇನ್ನು ನೋಡಬೇಕು ಮತ್ತು ನೋಡಬೇಕು ಹೀಗೆ ಬರೆದದ್ದು ಸ್ವಲ್ಪವಾದರೂ ಅದು ಪ್ರಮಾಣವತ್ತಾಗಿರಬೇಕು ಎಂಬುದು ಅವರ ನಿಯಮ ತಾವು ಬರೆದ ಮಾತಿಗೆ ಅರ್ಥ ವಿವರಣೆಗೆ ವಾದ ಪ್ರತಿಪಾದನೆಗೆ ಆಧಾರವಿರಬೇಕು ಆಧಾರವಿಲ್ಲದನ್ನು ಬರಿಯಲಾಗದು. ಹಾಗೆ ಅವಶ್ಯವಿಲ್ಲದನ್ನು ಬರಿಯಲಾಗದು. ಯಾವುದನ್ನು ವಾಸಕನ ಊಹಿಸಿಕೊಂಡಾನೋ ಯಾವುದು ಆತನಿಗೆ ತಿಳಿದಿದೆಯೋ ಯಾವುದನ್ನು ಒಪ್ಪಿಕೊಂಡಿದ್ದಾನೋ ಅದನ್ನು ನಾವನ್ನು ಬರೆಯಬೇಕಾಗಿಲ್ಲ ಯಾವುದು ಅಪೇಕ್ಷಿತವಲ್ಲವೋ ಅದನ್ನು ಬರೆಯಲಾಗದು ಇದು ಹಿರಿಯಣ್ಣನವರ ನಿಯಮ ನಿರಾಧಾರವಾಗಿರಬಾರದು ಚರ್ವಿತಚರ್ವಣವಾಗಬಾರದು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದರಿಂದ ಅವರ ವಾಕ್ಯವು ಪ್ರಮಾಣಭೂತವಾಯಿತು